ಮುಂದೆ ಎಂಟನೇ ಪದ್ಯದಲ್ಲಿ ಗಂಗಾದೇವಿಯಿಂದ ಕರ್ಮಜ ದೇವತೆ ಪುಷ್ಕರನ ತನಕ ಎಲ್ಲ ದೇವತೆಗಳ ಸ್ಮರಣೆಯನ್ನು ತಿಳಿಸಿಕೊಡ್ತಾರೆ ದ್ವನದಿಗಿಂತಲೇ ನೀಚರನೇ ಪರೋ ಅನಭಿಮಾನಿ ದಿವೋಕಸರು ಕೇಚನಮುನಿಗಳಿಗೆ ಕಡಿಮೆ ಸ್ವಹಾದೇವಿ ಗತಮ ಬುಧ ಎನಿಸುವಳು ಉಷಾದೇವಿ ನೀಚಳು ಶನಿ ಕಡಿಮೆ ಕರ್ಮಾಧಿಪತಿ ಸದ್ವಿನುತ ಪುಷ್ಕರ ನೀಚನೆ ಸೂರ್ಯನಂದನೆಗೆ ಅನಭಿಮಾನಿ ಅಂದರೆ ತತ್ವಾಭಿಮಾನಿಗಳಲ್ಲದೇ ಇರತಕ್ಕಂಥ ದೇವತೆಗಳು ಗಂಗೆಗಿಂತ ಕಡಿಮೆ ಕೆಲವು ಋಷಿಗಳೂ ಕಡಿಮೆ ಅವರಿಗಿಂತ ಸ್ವಹಾದೇವಿ ಕಡಿಮೆ ಅವರಿಗಿಂತ ಚಂದ್ರನ ಮಗ ಬುಧ ಅವನು ತಾರತಮ್ಯದಲ್ಲಿ ಕಡಿಮೆ ಅವನಿಗಿಂತ ಅಶ್ವಿನಿ ಪತ್ನಿ ಉಷಾದೇವಿ ಕಡಿಮೆ ಅವರಿಗಿಂತ ಶನೈಶ್ಚರ ಕಡಿಮೆ ಸದ್ವಿನುತ ಅಂದರೆ ಸಜ್ಜನರು ಸ್ತೋತ್ರ ಮಾಡುವಂತಹ ಕರ್ಮಾಭಿಮಾನಿ ಪುಷ್ಕರನು ಸೂರ್ಯನಂದನೆಗೆ ಅಂದರೆ ಶನೈಶ್ಚರನಿಗಿಂತ ಕಡಿಮೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ದ್ವೂನದಿ ಅಂದರೆ ತ್ರಿವಿಕ್ರಮ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಪಾದಾಂಗುಷ್ಟದಿಂದ ಉದ್ಭವ ಆದ ಗಂಗಾ ನದಿ ಸ್ವರ ಸ್ವರ್ಗ ಲೋಕದಲ್ಲಿ ಅರಿತಾಳದ್ರಿಂದ ದ್ಯೂ ನದಿ ದ್ಯೂ ಅಂದರೆ ಸ್ವರ್ಗ ಅಂತ ಅಮರತರಂಗಿಣಿ ಅಂತಲೂ ಹೆಸರಿದೆ ಇಪ್ಪತ್ತನೆಯ ಕಕ್ಷೆಯಲ್ಲಿ ಬರುವಂತಹ ಗಂಗಾ ಮೊದಲಾಗಿರ್ತಕ್ಕಂಥ ಆರು ಮಂದಿಗಳಿಗಿಂತ ಅನಾಖ್ಯಾತ ದೇವತೆಗಳು ಅಥವಾ ಅಪ್ರಸಿದ್ಧರಾಗಿರುವಂಥವರು ಈ ದೇವತೆಗಳು ತಾರತಮ್ಯದಲ್ಲಿ ಕಡಿಮೆ ಈ ದೇವತಾ ವರ್ಗ ತತ್ವಾಭಿಮಾನಿಗಳಷ್ಟು ಪ್ರಸಿದ್ಧರಲ್ಲ ಅತತ್ವಾಭಿಮಾನಿಗಳು ಅದರಿಂದ ಅನಾಖ್ಯಾತ ಅಂತ ಇವ್ರಿಗೆ ಹೆಸರು ಅದರಿಂದ ಅನಾಭಿಮಾನಿಗಳು ಅಂತಲೂ ಇವರನ್ನ ಕರೀತಾರೆ ಇವರೆಲ್ಲ ಇಪ್ಪತ್ತೊಂದನೇ ಕಕ್ಷೆಯಲ್ಲಿ ಬರ್ತಾರೆ ಇಂತಹ ಅನಾಖ್ಯಾತ ದೇವತಾ ವರ್ಗಕ್ಕಿಂತಲೂ ಕೇಚನ ಮುನಿಗಳಾಗಿರ್ತಕ್ಕಂಥವರು ಅವರವರು ವಿಶ್ವಾಮಿತ್ರರು ಬ್ರಹ್ಮ ಮನಸಪುತ್ರಾಗಿರ್ತಕ್ಕಂಥ ಮರೀಚಿ ಮೊದಲಾದ ಸಪ್ತರ್ಷಿಗಳು ಉಚಿತ ಮುನಿಗಳ ಪರ್ಯಂತ ಹೇಳಲ್ಪಟ್ಟಿರುವ ಋಷಿ ವರ್ಗ ಅವರನ್ನು ಬಿಟ್ಟು ಉಳಿದ ಋಷಿಗಳ ಪೈಕಿ ಕೆಲವರು ಮಾತ್ರ ಈ ಕಕ್ಷೆಯಲ್ಲಿ ಪರಿಗಣನೆಗೆ ಬರ್ತಾರೆ ಅದಕ್ಕೆ ಕೇಚನ ಋಷಿ ಪರಿ ಅಂತ ಅಂತ ತಿಳಿಸಿರೋದು ಸ್ವಹಾದೇವಿ ದಕ್ಷಪ್ರದೇಶ್ವರನ ಪುತ್ರಿ ಅಗ್ನಿಪತ್ನಿಯವಳು ಸ್ವಹಾದೇವಿ ಸ್ಕಂದನೆಂಬ ಪುತ್ರ ಇಪ್ಪತ್ತ್ ಕಕ್ಷಕ್ಕೆ ಬರ್ತಾಳೆ ಸ್ವಹಾದೇವಿ ಅವರು ಮೇಲೆ ಹೇಳಿರ್ತಕ್ಕಂಥ ಕೇಚನ ಮುನಿಗಳಿಗಿಂತ ತಾರತಮ್ಯದಲ್ಲಿ ಕಡಿಮೆ ಬುಧ ಸುರಗುರುಗಳಾಗಿರ್ತಕ್ಕಂಥ ಬೃಹಸ್ಪತಿ ಪತ್ನಿ ತಾರಾದೇವಿಯಲ್ಲಿ ಚಂದ್ರನಿಂದ ಜನಿಸಿರ್ತಕ್ಕಂಥ ಪುತ್ರ ನವಗ್ರಹಗಳಲ್ಲಿ ಹುನುವೊಬ್ಬ ಈತನ ಪತ್ನಿ ಇಲೆ ಅವಳಲ್ಲಿ ಪುರೂರವ ಅಂತ ಪುತ್ರ ಹುಡುತಾನೆ ಬುಧ ಜಲಾಭಿಮಾನಿ ಅಂದರೆ ಅವಾಂತರ ಅಭಿಮಾನಿ ವರುಣ ಬುಧ ಇಪ್ಪತ್ನಾಲ್ಕನೇ ಕಕ್ಷದವನು ಸ್ವಹಾದೇವಿಗಿಂತ ತಾರತಮ್ಯದಲ್ಲಿ ಕನಿಷ್ಠ ಉಷಾದೇವಿ ಅಶ್ವಿನಿ ದೇವತೆಗಳ ಪತ್ನಿ ಉಷಾದೇವಿ ಘ್ರಾಣೇಂದ್ರಿಯಕ್ಕೂ ಅಭಿಮಾನಿ ಗಂಧಗುಣ ಗ್ರಾಹಕರವರು ಇಪ್ಪತ್ತೈದನೇ ಕಕ್ಷ ಉಷಾದೇವಿ ಬುಧನಿಗಿಂತ ತಾರತಮ್ಯದಲ್ಲಿ ಕಡಿಮೆ ಶನಿ ಅವರಿಗಿಂತ ತಾರತಮ್ಯದಲ್ಲಿ ಕಡಿಮೆ ಶನಿ ಛಾಯಾತನಯ ಸೂರ್ಯ ನಂದನ ಸೂರ್ಯ ಪುತ್ರ ನವಗ್ರಹಗಳಲ್ಲಿ ಪ್ರಮುಖ ಪೃಥ್ವಿ ತತ್ವಕ್ಕೆ ಅಭಿಮಾನಿ ಇಪ್ಪತ್ತಾರನೇ ಕಕ್ಷದ ಶನಿರಾಯ ಉಷಾದೇವಿಗಿಂತ ತಾರತಮ್ಯದಲ್ಲಿ ಅವರ ಇನ್ನು ಸರ್ವ ಜೀವರ ಕರ್ಮಾಭಿಮಾನಿಯಾಗಿರುವಂತಹ ಪುಷ್ಕರ ತಾರತಮ್ಯದಲ್ಲಿ ಶನಿದೇವರಿಗಿಂತ ಕಡಿಮೆ ಇಲ್ಲಿ ದಾಸರು ಪುಷ್ಕರನಿಗೆ ಸದ್ವಿನೋತ ಅಂತ ವಿಶೇಷಣವನ್ನು ಕೊಟ್ಟು ಸಜ್ಜನರಿಂದ ಸ್ತುತ್ಯ ಅಂತ ತಿಳಿಸ್ತಾರೆ ಈ ಕಾರಣ ಏನು ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ ಗುರುಗ್ರಹ ಸಿಂಹರಾಶಿಯಲ್ಲಿರಬೇಕಾದ್ರೆ ಪುಷ್ಕರನು ಗೋದಾವರಿ ನದಿಯಲ್ಲಿ ಪ್ರವೇಶ ಮಾಡ್ತಾನೆ ಅವನ ಸಾನ್ನಿಧ್ಯ ವಿಶೇಷದಿಂದ ಗೋದಾವರಿಯಲ್ಲಿ ಸ್ನಾನ ಮಾಡಿದವರಿಗೆ ಮಹತ್ವ ಅದರಂತೆ ಕೆಲವು ಪರ್ವಕಾಲಗಳಲ್ಲಿ ಪುಷ್ಕರ ಮತ್ತು ಕೆಲವು ನದೀತೀರ್ಥಗಳಲ್ಲಿ ಸನ್ನಿಹಿತನಾಗಿರ್ತಾನೆ ಆದ್ದರಿಂದ ಸಜ್ಜನರಿಂದ ಸ್ತುತ್ಯಮಾನ ಇವನು ಇಪ್ಪತ್ತೇಳನೇ ಕಕ್ಷೆಯಲ್ಲಿ ಬರ್ತಾನೆ ಈ ಎಲ್ಲ ದೇವತಾ ತಾರತಮ್ಯದ ಸ್ಮರಣೆಗೆ ಕಾರಣ ಏನು ಅಂದರೆ ಕೃತಜ್ಞತಾರೂಪವಾಗಿ ಈ ಸ್ಥೂಲ ದೇಹದಲ್ಲಿ ತತ್ವಕಾರ್ಯವನ್ನು ಮಾಡಿ ತತ್ವಾಭಿಮಾನಿಗಳಾಗಿ ಸ್ಥೂಲ ದೇಹವನ್ನು ರಕ್ಷಣೆ ಮಾಡುವ ಮೂಲಕ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ ಸೇವಾದಿಗಳನ್ನು ಮಾಡ್ತಾರೆ